ಹರಿ ಓಣೇಶ ಶಂಕರ ಶಂಕರಾಚಾರ್ಯ ಕೇಶವಂ ಬಾದರಾಣ ಸೂತ್ರ ವಂದೇ ಭಗವಂತೌ ಪುನಃಪುನಃತಿಪುರಲ ಕರುಣಾಲಾದ ಶಂಕರ ಲೋಕಶಂಕರ ಹೊಳೆ ನರಸೀಪುರದ ಬ್ರಹ್ಮೀಭೂತ ಬ್ರಹ್ಮನಿಷ್ಠ ಅವಧೂತರಾದಂಥ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಪಥತಲೆಗಳಲ್ಲಿ ವಂದಿಸುತ್ತಾ ಅದ್ವೈತ ವೇದಾಂತ ವಾದ್ಯಗಳು ಮಹಾಮಹೋಪಾಧ್ಯಾಯರು ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ್ಮಶರ್ಮರು ಆದಂತಹ ನಮ್ಮ ಗುರುಗಳ ಚರಣಾರವಿಂದ್ರಿಗೆ ನಮಿಸ್ತಾ ಸಮಸ್ತ ಗುರು ಪರಂಪರೆಗೆ ನಮಿಸುತ್ತಾ ಈ ಅಧ್ಯಾತ್ಮದ ರಸ ನಿಮಿಷಗಳು ಎನ್ನತಕ್ಕಂಥ ವಿಚಾರದ ಬಗ್ಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಬೇರೆ ಬೇರೆ ಉಪನ್ಯಾಸಗಳು ಅಧ್ಯಾತ್ಮದ ಬಗ್ಗೆ ಅದರ ಬಗ್ಗೆ ಮುಂದುವರಿಸೋಣ ಅದರಲ್ಲಿ ನಾವು ಅಧ್ಯಾತ್ಮ ವೇದಾಂತ ವಿಚಾರಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಅಧ್ಯಾತ್ಮವೆಂದರೇನು ಅಂಥೇಳಿ ನೋಡಿದ್ದೇವೆ ಸ್ವಾಮೀಜಿಯವರು ಏನು ಹೇಳಿದ್ದಾರೆ ಅಂಥೇಳಿ ಈಗ ಒಂದೊಂದು ವಿಚಾರಗಳ ಬಗ್ಗೆ ಬಿಡಿ ಉಪನ್ಯಾಸಗಳು ಬೇರೆ ಬೇರೆ ಪ್ರತ್ಯೇಕವಾದ ವಿಚಾರಗಳ ಬಗ್ಗೆ ಜೀವನದ ಬಗ್ಗೆ ಅಗತ್ಯವಾಗಿರ್ತಕ್ಕಂಥವುಗಳು ನಮ್ಮ ನಿತ್ಯ ವ್ಯವಹಾರದಲ್ಲಿ ಸಿಗತಕ್ಕಂಥ ವಿಚಾರಗಳು ಅದಕ್ಕೆ ಅಂಥ ಸುಂದರವಾದ ಅವರ ವಿಚಾರಗಳನ್ನು ಕೇಳೋಣ ಆ ಬಗ್ಗೆ ರಸ ನಿಮಿಷಗಳು ಅಂಥೇಳಿ ಜೀವನದ ಕೆಲವು ಅಂಗ ತೊಂದರೆಗಳಿಗೆ ಪರಿಹಾರ ಇತ್ಯಾದಿಗಳು ಬರ್ತದೆ ಒಂದನೇದಾಗಿ ಇವತ್ತು ಆನಂದ ಜೀವನ ಎಂಬ ಬಗ್ಗೆ ನೋಡೋಣ ನಿಮ್ಮ ವ್ಯವಹಾರ ಹೇಗೆ ಇರಲಿ ನೀವು ಈಗ ಯಾವ ಸ್ಥಿತಿಯಲ್ಲೇ ಇದ್ದರೂ ಕೂಡ ನಿಜವಾಗಿ ನೀವು ಆನಂದ ಸ್ವರೂಪನಾದಂತಹ ಭಗವಂತನ ಅಂಶಭೂತರು ಮೊತ್ತ ಮೊದಲನೇ ಮಾತಿದು ನಿಮ್ಮ ವ್ಯ ವ್ಯವಹಾರ ಹೇಗೆ ಇರಲಿ ನೀವೀಗ ಯಾವ ಸ್ಥಿತಿಯಲ್ಲೇ ಇರಲಿ ನಿಜವಾಗಿಯೂ ನೀವು ಆನಂದ ಸ್ವರೂಪನಾದ ಭಗವಂತನ ಅಂಶಭೂತರು ಆನಂದವು ನಿಮ್ಮ ಜೀವನದ ಹಕ್ಕು ಹಾಗಾಗಿ ಪಾಪೋಹಂ ಪಾಪಕರ್ಮಾಹಂ ಅಂತೇಳಿ ಹೇಳಬೇಕಾಗಿಲ್ಲ ನೀವು ಪಾಪಿಗಳಲ್ಲ ನಾವು ಪಾಪಿಗಳಲ್ಲ ನಾವು ಪರಿಶುದ್ಧ ಆತ್ಮರು ಆತ್ಮ ನಮ್ಮೊಳಗಿರ್ತಕ್ಕಂಥದ್ದು ಆನಂದ ಸ್ವರೂಪನಾದ ಭಗವಂತ ಸರ್ವವ್ಯಾಪಿಯಾಗಿದ್ದಾನೆ ಅವನು ದೇವತೆಗಳಲ್ಲಿ ಋಷಿಗಳಲ್ಲಿ ಮಹಾತ್ಮನಲ್ಲಿ ಇರುವ ಹಾಗೆ ಮನುಷ್ಯರಲ್ಲಿ ಸಾಮಾನ್ಯ ಮನುಷ್ಯರಲ್ಲಿ ನನ್ನಲ್ಲಿ ನಿಮ್ಮಲ್ಲಿ ಕೂಡ ಇದ್ದಾನೆ ಈ ಪ್ರಪಂಚ ದುಃಖಮಯವಾಗಿ ಕಾಣ್ತಾ ಇರ್ಬೋದು ಆದರೆ ನಿಜವಾಗಿ ಈಗಲೇ ಅದರಲ್ಲೆಲ್ಲ ಭಗವಂತನೂ ಆ ಭಗವಂತನ ಆನಂದವುತವಾಗಿ ತುಂಬಿ ತುಳುಕಾಡ್ತಾ ಇದೆ ನಿಮಗೆ ಬಡತನ ಆಶಾಭಂಗ ಚಿಂತೆ ದುರ್ವ್ಯಸನ ಬೇನೆ ಕಷ್ಟ ಮುಂತಾದ ಪರಂಪರೆಗಳಿಗೆ ಸಾಲು ಸಾಲಾಗಿ ಕಾಣ್ತಾ ಇರ್ಬೋದು ಆದರೂ ನೀವು ಈಗಲೇ ಇಲ್ಲಿಯೇ ಆನಂದ ಅಮೃತ ಸ್ವರೂಪವಾದ ಭಗವಂತನಲ್ಲಿಯೇ ಇದ್ದೀರಿ ಅದನ್ನು ಮರೆತಿದ್ದೀರಷ್ಟೇ ಇದು ಹೇಗೆ ಎಂಬುದನ್ನು ಅರಿತುಕೊಡಬೇಕಷ್ಟೆ ಈ ಅರಿವೇ ಆನಂದ ಜೀವನದ ಗುಟ್ಟು ನಾವು ಹೇಗೆ ಭಗವಂತನಲ್ಲಿದ್ದೇವೆ ಈಗಾಗಲೇ ನಾವು ಹೇಗೆ ಆನಂದ ಸ್ವರೂಪರಾಗಿದ್ದೇವೆ ಇದರ ಬಗ್ಗೆ ತಿಳಿಯುವಳಿಕೆ ನಮಗೆ ಆದರೆ ನಮಗೆ ದುಃಖ ಇರುವುದಿಲ್ಲ ಆಮೇಲೆ ಇದೇ ಆನಂದ ಜೀವನದ ಗುಟ್ಟು ಪ್ರಪಂಚ ಮತ್ತು ಪರಮಾತ್ಮ ಈ ಪ್ರಪಂಚದಲ್ಲಿದ್ದು ವ್ಯವಹಾರ ಮಾಡುವಂಥದ್ದು ನಿಮಗೆ ಕಷ್ಟವಾಗಿದೆಯಾ ನಿಮಗೆ ಎಂದಿನ ಕೆಲಸಗಳನ್ನು ಮಾಡೋದರಲ್ಲಿ ಬೇಸರ ಆಗ್ತಾ ಇದೆಯಾ ನಿಮ್ಮ ಯೋಗ್ಯತೆಗೆ ತಕ್ಕ ಪ್ರತಿಫಲ ದೊರಕುವುದಿಲ್ಲ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆಯಾ ಕೆಲಸ ಮಾಡಿದ ಹಾಗೆಲ್ಲ ನಿಮಗೆ ಆಯಾಸವಾಗ್ತಾ ಇದೆಯಾ ಬಡತನ ನಿರಾಶೆ ರೋಗ ಮನಸ್ಸಿನ ಕಿರಿಕಿರಿ ಮುಂತಾದವುಗಳು ನಿಮ್ಮನ್ನು ಬಾಧಿಸ್ತಾ ಇದೆಯೋ ನಿಮಗಿಂತ ಕಡಿಮೆಯ ಯೋಗ್ಯತೆಯವರು ಐಶ್ವರ್ಯದಲ್ಲಿ ಅಧಿಕಾರದಲ್ಲಿ ಸುಖ ಜೀವನದಲ್ಲಿ ಉಲ್ಲಾಸದಲ್ಲಿ ನಿಮಗಿಂತ ಮೇಲ ಮೇಲೆ ಕೇರ್ತಾ ಇದ್ದಾರೆ ನಿಮಗೆ ಅಸಮಾಧಾನ ಆಗಿದೆಯೋ ಹಾಗಾದರೆ ನೀವು ಪ್ರಪಂಚವನ್ನು ಬರೆಯ ಪ್ರಪಂಚವಾಗಿ ನೋಡ್ತಾ ಇದ್ದೀರಿ ಅಂತೇಳಿ ಅರ್ಥ ಅದನ್ನು ಒಳಹೊಕ್ಕು ಅದರ ತಿರುಳನ್ನು ಅರಿತಿಲ್ಲ ಈ ಪ್ರಪಂಚಕ್ಕೆಲ್ಲ ಒಬ್ಬ ಪರಮಾತ್ಮ ಇದ್ದಾನೆ ಆ ಪರಮಾತ್ಮನಿಂದಲೇ ಈ ಜಗತ್ತು ಬಂದಿದೆ ನಿಜವಾಗಿ ಈ ಪ್ರಪಂಚ ಆ ಪರಮಾತ್ಮನ ಒಂದು ವಿಭೂತಿ ಒಂದು ಐಶ್ವರ್ಯ ಒಂದು ಲೀಲೆ ಒಂದು ಸ್ವರೂಪ ಪರಮಾತ್ಮನ ಇನ್ನೊಂದು ರೂಪ ಇದು ಆತನ ಮಹಿಮೆಯನ್ನೇ ಸಾರ್ತಾ ಇದೆ ಆತನೇ ಈ ಪ್ರಪಂಚದ ತಿರುಳು ಇಲ್ಲಿ ಆತನ ನಿಯಮವೇ ಸಾಗುತ್ತಾ ಇದೆ ಎಲ್ಲರಲ್ಲಿಯೂ ಆ ಪರಮಾತ್ಮನ ಕಾಣಬೇಕು ಎನ್ನತಕ್ಕಂಥದ್ದೇ ಆ ನಿಯಮ ತನ್ನಂತೆಯೇ ಪರರನ್ನು ಪ್ರೇಮದಿಂದ ಕಾಣುವವರಿಗೆ ಎಂದಿಗೂ ದುಃಖಕ್ಕೆ ಕಾರಣ ಎಲ್ಲೆಲ್ಲಿಯೂ ಆನಂದವೇ ಇರ್ತದೆ ಎಲ್ಲರೂ ಸುಖದಿಂದ ಬಾಳಲ್ಲಿ ಎಂಬುದೇ ಆತನ ನಿಯಮ ಪ್ರಪಂಚವನ್ನು ಪರಮಾತ್ಮನ ಮಹಿಮೆ ಅಂತೇಳಿ ಕಾಣುವುದನ್ನು ಅಭ್ಯಾಸ ಮಾಡಿ ಇದೆಲ್ಲವೋ ಆತನ ಲೀಲೆ ಇಲ್ಲಿ ಆಗ್ತಾಯಿರುವಂಥದ್ದು ಅಷ್ಟೇ ತಿಳ್ಕೊಳ್ಳಿ ಹೊರತು ಅದು ಹಾಗಾಯಿತು ಇದ್ಯಾಕೆ ಹೀಗಾಯಿತು ಅಂತೇಳಿ ತಿಳ್ಕೊಳಕ್ಕೆ ಹೋಗಬೇಡಿ ಎಲ್ಲ ಭಗವಂತನ ಲೀಲೆ ಅಂಥೇಳಿ ಒಂದು ಮಹಿಮೆ ಅಂತೇಳಿ ಹೇಳೋದನ್ನು ಅಭ್ಯಾಸ ಮಾಡಿ ಏನೇ ಆದರೂ ಕೂಡ ಅದನ್ನು ಹೇಳಿದ್ದು ಏನೇ ಆದರೂ ಅದು ಒಳ್ಳೆಯದಕ್ಕೆ ಅಂತೇಳಿ ಹೇಳಿದಾಗೆ ಆಗುವುದಿಲ್ಲ ಒಳ್ಳೆಯದಕ್ಕೆ ಅಂತೇಳಿದ್ರೆ ಅದನ್ನೇ ಆದರೆ ಪರಮಾತ್ಮ ಮಾಡಿಸ್ತಕ್ಕಂಥದ್ದು ಪ್ರತಿಯೊಂದನ್ನು ಎಲ್ಲ ಅವನಲ್ಲಿ ಇಲ್ಲೇ ಎಲ್ಲವೂ ಒಳ್ಳೆಯದಕ್ಕೆ ಆಗ್ತಕ್ಕಂಥದ್ದು ನಮ್ಮ ಹಿತವನ್ನು ಕಾಯ್ದುಕೊಳ್ಳುವಂತಹ ಒಂದು ಕಾಳಜಿ ಪರಮಾತ್ಮನಿಗಿದೆ ನಮಗೆ ಸುಖ ಮಾತ್ರ ಅಲ್ಲ ನಮ್ಮ ಇವತ್ತಿಗೆ ಸುಖ ಕಾಣ್ಬೋದು ಆದರೆ ಅದು ನಮ್ಮ ಹಿತವನ್ನು ನಾವು ಕಳ್ಕೊಳ್ಳುವಂಥ ಅಪಾಯ ಇದೆ ಅಂತಹ ಸುಖದಿಂದ ಆದರೆ ನಮಗೆ ಹಿತವಾದದ್ದೇನು ಅದು ಕಷ್ಟವಾದರೂ ಕೂಡ ನಮಗೆ ಹಿತವನ್ನೇ ಉಂಟು ಮಾಡುವಂಥದ್ದು ಯಾವುದಿದೆ ಅದನ್ನು ಪರಮಾತ್ಮ ನಮಗೆ ಮಾಡ್ತಾನೆ ಅಂಥೇಳಿ ಅಭ್ಯಾಸ ಮಾಡಿ ಅದನ್ನೇ ಅನುಭವಕ್ಕೆ ತಂದುಕೊಳ್ಳಿ ಆಮೇಲೆ ಬೇಸರ ನಿರಾಸೆ ಆಯಾಸ ಅಸಮಾಧಾನ ಬಡತನ ಕಿರಿಕಿರಿ ಇವು ಯಾವುದೂ ಕೂಡ ನಮ್ಮನ್ನು ಕಾಡುವುದಿಲ್ಲ ಈ ರೀತಿ ನಾವು ಚಿಂತಿಸಿದರೆ ನಮಗೆ ಬಂದಿರುವಂತಹದ್ದು ಎಲ್ಲ ಭಗವಂತನ ಕೃಪೆ ನಮ್ಮ ಈಗಿನ ಪರಿಸ್ಥಿತಿ ಭಗವಂತನ ಕೃಪೆ ಎಲ್ಲವೂ ಅವನ ಲೀಲೆ ಭಗವಂತನ ಲೀಲೆ ಅಂತೇಳಿ ತಿಳಿದರೆ ನಾವು ಈಗ ಪರಿಸ್ಥಿತಿಗೆ ನಾವು ಶೋಕಿಸುವುದಿಲ್ಲ ದುಃಖ ಆಗಲಿ ಅಥವಾ ಅತಿಯಾಗಿ ಉಬ್ಬುವುದು ಇಲ್ಲ ಕೂಗುವುದು ಇಲ್ಲ ಹೆಚ್ಚು ಹಿಗ್ಗುವುದು ಇಲ್ಲ ಕೂಗುವುದಿಲ್ಲ ನಾವು ಯಾಕಂದರೆ ಇದೆಲ್ಲ ಅವನು ಕೊಟ್ಟದ್ದು ಹೆಚ್ಚಿದರೆ ಕಡಿಮೆ ಇದ್ದರೆ ಕಷ್ಟ ಇದ್ದರು ಸುಖ ಇದ್ದರು ಎರಡು ಕೂಡ ಇನ್ನು ನಮ್ಮ ಸುತ್ತಲೂ ಇರ್ತಕ್ಕಂತಹ ಆನಂದ ಮೂಲ ಯಾವುದು ಕೆಲವರಿಗೆ ತಾವು ವಾಯುಮಂಡಲದೊಳಗೆ ಇರುವೆವೆ ಎಂಬುದೇ ತಿಳಿದಿರುವುದಿಲ್ಲ ಆದರೆ ಅವರು ವಾಯುವನ್ನೇ ಸೇವಿಸಿ ಜೀವಿಸ್ತಾ ಇದ್ದಾರೆ ಗಾಳಿ ಕಾಣಿಸ್ತದ ನಮಗೆ ಇಲ್ಲ ಆದರೆ ಬದುಕುದೆಗೆ ಗಾಳಿಯನ್ನು ಸೇವನೆ ಮಾಡಿ ಅಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಉಸಿರಾಡದಿದ್ದರೆ ಒಂದು ಕ್ಷಣವಾದರೂ ವಾಯುವಿಲ್ಲದೆ ಉಸಿರಾಡದೆ ನಮ್ಮ ಶರೀರವು ತನ್ನ ಕ್ರಿಯೆಯನ್ನು ಸರಿಯಾಗಿ ನಡೆಯಿಸಲು ಕೆಲವರು ಪ್ರಾಣಾಯಾಮದಿಂದ ಹೆಚ್ಚು ವಾಯುವನ್ನು ತಮ್ಮ ಶರೀರದೊಡ್ಡ ನಿಲ್ಲಿಸಿಕೊಂಡು ನಮಗಿಂತ ಸ್ವಲ್ಪ ಹೆಚ್ಚು ಕಾಲದವರೆಗೆ ಬದುಕಿರಬಹುದು ಆದರೆ ಅವರು ಒಂದಲ್ಲ ಒಂದು ಕಾಲಕ್ಕೆ ಹೊರಗಿನಿಂದ ಉಸಿರನ್ನು ಎಳೆದುಕೊಳ್ಳಬೇಕಾಗ್ತದೆ ಪ್ರಾಣಾಯಾಮ ಮಾಡಿದವರು ಕೂಡ ಉಸಿರನ್ನು ಗಾಳಿಯನ್ನು ಹೊರಗದಿಂದ ತೆಕ್ಕದೇ ಆಗೋದಿಲ್ಲ ನಿಯಂತ್ರಣ ಮಾಡಬಹುದು ಸ್ವಲ್ಪ ದೀರ್ಘವಾಗಿ ಉಸಿರಾಟ ಆಡಬಹುದು ಹೊರತು ಗಾಳಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇದರ ಹಾಗೆ ನಮ್ಮೆಲ್ಲರ ಸುತ್ತಲೂ ಆನಂದ ಭಗವಂತ ಇದ್ದಾನೆ ಅವನು ನಮ್ಮೊಳಗೂ ಇರುತ್ತಾನೆ ನಾವು ಈ ಆನಂದದ ಕಡಲಿನೊಳಗೇ ಇದ್ದುಕೊಂಡಿರುವೆವು ಅಂಥೇಳಿ ಕೆಲವರಿಗೆ ತಿಳಿಯದೇ ಆದರೆ ಅವರೂ ಕೂಡ ಭಗವಂತನೆಂಬ ಆನಂದ ಅಮೃತ ಸಮುದ್ರದಲ್ಲಿಯೇ ಇದ್ದುಕೊಂಡು ಜೀವಿಸ್ತಾ ಇರ್ತಾರೆ ಅಂದರೆ ಕೆಲವರಿಗೆ ಅದರ ಜ್ಞಾನ ಇರೋದಿಲ್ಲ ಅಷ್ಟೇ ಉದಾಹರಣೆಗೆ ಈಗ ನಾವು ಭೂಮಿ ಮೇಲೆ ಇದ್ದೇವೆ ಕೆಲವರಿಗೆ ಗೊತ್ತಿರೋದಿಲ್ಲ ಗೊತ್ತಿರೋದಿಲ್ಲ ಅಂದರೆ ಅದರ ಅರಿವು ಈ ಆ ಒಂದು ಕ್ಷಣದಲ್ಲಿ ಇರುವುದಿಲ್ಲ ಯಾ ಆಕಾಶದಲ್ಲಿ ಹಾರಿದವರಾಗಿ ಗ ಹೆಲಿಕಾಪ್ಟರಲ್ಲಿ ಹೋದಾಗಿ ತಲೆಯಲ್ಲಿ ಏನೋ ಸ್ವಂತ ಸಿರಿ ಸಂಪತ್ತು ಬಂದಿರ್ತದೆ ಆವಾಗ ನೆ ನೆಲದ ಮೇಲೆ ಕಾಲು ನಿಲ್ಲೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಆದರೂ ಹಾಗೆ ಹೇಳಿದರೂ ಅವರು ಇರುವುದು ಭೂಮಿ ಮೇಲೆ ಹಾಗೆ ಅದೇ ರೀತಿಯಲ್ಲಿ ನಾವು ಏನೇ ಕಷ್ಟ ನೋವುಗಳಲ್ಲಿ ಇದ್ದೇವೆ ಅಂತೇಳಿ ಅಂದುಕೊಂಡರೂ ನಾವಿರುವಂಥದ್ದು ಆ ಪರಮಾತ್ಮನೆಂಬತ ಪರಮಾತ್ಮನ ಎಂಬತ ಆನಂದದ ಕಡಲು ಅಮೃತದ ಕಡಲೇನಿದೆ ಜಗತ್ತಿಡೀ ಅವನ ಅಮೃತದ ಕಡಲೆ ಅದರಲ್ಲಿ ನಾವು ಮುಳುಗೇಳ್ತಾ ಇದ್ದೇವೆ ಆನಂದ ಅಮೃತ ಸಮುದ್ರದಲ್ಲಿ ಇದ್ದುಕೊಂಡು ಜೀವಿಸ್ತಾ ಇದ್ದೇವೆ ನಮಗೆ ಗೊತ್ತಿಲ್ಲ ಅಷ್ಟೇ ಕೆಲವರಿಗೆ ಭಗವಂತ ಕೊಟ್ಟಿರತಕ್ಕಂಥ ಭೋಗರಾಶಿ ಮಿಕ್ಕವರಿಗಿಂತ ಸ್ವಲ್ಪ ಹೆಚ್ಚಾಗಿರ್ಬೋದು ಆದ ಅವರು ಭಗವಂತ ಒಬ್ಬ ಇದ್ದಾನೆ ಅಂತ ಹೇಳುವುದನ್ನೇ ಮರೆತಿರ್ಬೋದು ಅದೇ ನಾನೀಗಾಗಲೇ ಹೇಳಿತು ಅವರು ಭೂಮಿ ಬಿಟ್ಟು ಮೇಲೆ ಹಾರಾಡ್ತಾ ಇರ್ಬೋದು ಆದರೆ ಅವರಿಗೂ ಒಂದಲ್ಲ ಒಂದು ಕಾಲಕ್ಕೆ ಭಗವಂತನ ಅವಲಂಬನೆಯಿಂದಲೇ ಜೀವಿಸುತ್ತಿದ್ದೇವೆ ಅನ್ನತಕ್ಕಂಥ ಅರಿವು ಬಂದೇ ಬರ್ತದೆ ಅದೇ ಹೇಳಿದ ಅನೇಕ ಜನ್ಮದಿಂದ ಇದು ಅನುಭವ ಆಗ್ತದೆ ಹಂತ ಹಂತವಾಗಿ ಪರಮಾತ್ಮ ಅನುಭವ ಎಲ್ಲರಿಗೂ ಕೂಡ ಆಗ್ತದೆ ಕೆಲವರಿಗೆ ಬೇಗ ಆಗ್ತದ್ರೆ ಮತ್ತೆ ಆಗ್ತದೆ ಇದೆ ತಡವಾಗಿ ಆಗ್ತದೆ ಆಸ್ತಿಕರಿಗೂ ಆಸ್ತಿಗರಿಗೂ ಒಂದೇ ಒಂದು ಆನಂದದ ಮೂಲ ಇದೆ ನಾನು ನಾಸ್ತಿಕ ನನಗೆ ದೇವರು ಬೇಡ ಅಂತೇಳಿ ಹೇಳಿದರೂ ಕೂಡ ಅವನೊಳಗಿರತಕ್ಕಂಥದ್ದು ಕೂಡ ದೇವರೇ ಅವನ ಆನಂದ ಮೂಲ ಪರಮಾತ್ಮವೇ ಆತ್ಮವೇ ನಾವು ತಿಳಿದಿರಲಿ ತಿಳಿಯದಿರಲಿ ನಮಗೆ ಗೊತ್ತು ಉಂಟು ಗೊತ್ತಿಲ್ಲ ಅಂತ ಹೇಳಿದ್ರು ಓ ಈಗ ಅಗ್ನಿ ಸುಡ್ತದೆ ಅಂತ ನಮಗೆ ಗೊತ್ತಿದೆಯೋ ಇಲ್ವೋ ನಮಗೊತ್ತಿದೆ ಮಕ್ಕಳಿಗೆ ಗೊತ್ತಿರೋದಿಲ್ಲ ನಮಗೆ ಮಕ್ಕಳಿಗೆ ಗೊತ್ತಿಲ್ಲ ಅಂತೇಳಿ ಮಕ್ಕಳು ಕೈ ಹಾಕಿದರೆ ಸುಡೋದೇ ಬಿಡ್ತದೆ ಅಗ್ನಿ ಅಥವಾ ವಿದ್ಯುತ್ತು ಶಾಕ್ ಕೊಡೋದೇ ಬಿಡ್ತದ ನಮಗೆ ಗೊತ್ತಿರಲಿ ಇಲ್ಲದೇ ಅದರ ಸ್ವಭಾವವೇ ಅದು ಅದನ್ನು ಅದು ಬಿಡೋದಿಲ್ಲ ಹಾಗೆಯೇ ನಾವು ನಂಬಲೇ ನಂಬದಿರಲಿ ಆ ಆನಂದದ ಮೂಲದಿಂದಲೇ ನಮಗೆ ಅವಶ್ಯವಾದ್ದೆಲ್ಲವೂ ಒದಗುತ್ತಾ ಇದೆ ಆ ಭಗವಂತನೇ ನಮಗೆ ಕೊಡ್ತಾ ಇದ್ದಾನೆಲ್ಲವನ್ನು ಆನಂದದ ಮೂಲ ಭಗವಂತ ನಾವು ನಂಬಲಿ ನಂಬದೇ ಇರಲಿ ನಮಗೆ ಬೇಕಾದ ಸುಖವನ್ನಾಗಲಿ ನಾವು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ದುಃಖವನ್ನಾಗಲಿ ಇವೆಲ್ಲವನ್ನು ಕೊಡುವಂಥವು ನಾವನ್ನೇ ಆ ಮೂಲವೇ ಭಗವಂತ ಆನಂದದ ಮೂಲ ಭಗವಂತನೇ ಆನಂದ ಸ್ವರೂಪ ನಮ್ಮ ಜೀವನ ಆನಂದಮಯವಾಗಿರಬೇಕು ಎನ್ನತಕ್ಕಂಥದ್ದು ಆತನ ಸತ್ಸಂಕಲ್ಪ ಹಾಗಾಗಿಯೇ ನಾವು ಮಾಡಿದಂಥ ತಪ್ಪುಗಳಿಗೆ ನಮಗೆ ಕಷ್ಟಗಳನ್ನು ಅನುಭವಿಸಲಿ ಕೊಡ್ತಾನೆ ನಾವು ಮಾಡಿದ ಒಪ್ಪುಗಳಿಗೆ ನಮಗೆ ಸುಖವನ್ನು ಕೊಡ್ತಾ ಇದ್ದಾನೆ ಪಾಠ ಕಲಿಸ್ತಾ ಇದ್ದಾನೆ ನಮಗೆ ದಿನೇ ದಿನೇ ಕ್ಷಣ ಕ್ಷಣವೂ ಕೂಡ ಈ ಪಾಠವನ್ನು ಕಲಿತು ನಾವು ಒಳ್ಳೆಯದಾಗಬೇಕು ನಮಗೆ ಒಳ್ಳೇದಾಗಬೇಕು ನಮಗೆ ಉದ್ಧಾರ ಆಗಬೇಕು ಎನ್ನತಕ್ಕಂಥದ್ದೇ ಆತನ ಸತ್ಸಂಕಲ್ಪ ಭಗವತ್ ಸಂಕಲ್ಪ ಅಂತೇಳಿ ಹೇಳ್ತಾರೆ ಇನ್ನು ಪುರುಷ ಸೂಕ್ತ ಅಂತ ಹೇಳುವ ವಿಚಾರ ಮಾಡ್ತಾರೆ ವೇದದಲ್ಲಿ ಪುರುಷ ಸೂಕ್ತ ಅನ್ನತಕ್ಕಂಥ ಒಂದು ಭಾಗ ಇದೆ ಅದನ್ನು ಈಗಲೂ ಕೂಡ ಅನೇಕರು ಭಾರತ ದೇಶದಲ್ಲಿ ಪಠಿಸ್ತಾರೆ ವೇದ ಅಂತ ಹೇಳಿದರೆ ಪರಮಾತ್ಮನನ್ನು ತಿಳಿಯುವಂತಹ ತಿಳಿಲಿಕ್ಕೆ ಸಾಧನವಾದಂಥ ಒಂದು ತಿಳುವಳಿಕೆ ಈ ತಿಳುವಳಿಕೆ ಯಾವ ಧರ್ಮ ಗ್ರಂಥದಿಂದ ಬರ್ತದೆಯೋ ಅದಕ್ಕೂ ವೇದ ಹೆಸರು ಪರಮಾತ್ಮನ ತಿಳಿಲಿಕ್ಕೆ ಇರತಕ್ಕಂಥ ಜ್ಞಾನ ಯಾವುದರಿಂದ ಬರ್ತದೋ ಅದಕ್ಕೂ ವೇದ ಅಂತ ಹೆಸರು ಪರಮಾತ್ಮನಿಗೆ ಅಂದರೆ ವೇದ ಅಂತ ನಿಜವಾಗಿ ಜ್ಞಾನ ಅಂತೇಳಿ ಅರ್ಥ ಆ ಶಬ್ದದ ಅರ್ಥ ವೇದ ಜ್ಞಾನಿ ಹಾಗಾಗಿ ಪರಮಾತ್ಮನ ಕುರಿತಾದ ಜ್ಞಾನ ಎಲ್ಲೆಲ್ಲಿ ಸಿಗ್ತದೋ ಅದೆಲ್ಲವೂ ವೇದ ಅಂತೇಳಿ ಹೇಳಬೇಕು ಹೇಳ್ಬೋದು ಪರಮಾತ್ಮನಿಗೆ ಪುರುಷ ಅನ್ನೋದಕ್ಕೊಂದು ಹೆಸರು ಕೂಡ ಇದೆ ಪುರುಷ ಅಂತ ಹೇಳಿದರೆ ಪೂರ್ಣವಾಗಿರುವವನು ಅಂತ ಅರ್ಥ ಪುರುಷ ಸೂಕ್ತದಲ್ಲಿ ಹೀಗೆಂದು ವರ್ಣಿಸಿದೆ ಪುರುಷನಿಗೆ ಸಾವಿರ ತಲೆಗಳಿವೆ ಸಾವಿರ ಕಣ್ಣುಗಳಿವೆ ಸಾವಿರ ಕಾಲುಗಳಿವೆ ಅವನು ಭೂಮಿಯನ್ನೆಲ್ಲ ಎಲ್ಲೆಲ್ಲಿ ಆವರಿಸಿಕೊಂಡು ಇದರ ಮೇಲೂ ಹತ್ತಂಗುಲ ಹೆಚ್ಚಾಗಿರುತ್ತಾನೆ ಸಹಸ್ರ ಶೀರ್ಷಾ ಪುರುಷ ಸಹಸ್ರಾಕ್ಷಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠ ದಶಾಂಗುಲಂ ಅಂತೇಳಿ ಹೇಳ್ತದರಲ್ಲಿ ಅಂದರೆ ನಾವು ನೋಡ್ತಾ ಇರತಕ್ಕಂಥ ಮನುಷ್ಯರ ಕೈಕಾಲುಗಳು ಕಣ್ಣು ಕಿವಿಗಳು ತಲೆಗಳು ಎಲ್ಲವೂ ಆ ಪರಮ ಪುರುಷನಾದ ಭಗವಂತನಿಗೆ ಸೇರಿದೆವುಗಳು ಅಂತೇಳಿ ಅದರ ಅರ್ಥ ಇಲ್ಲಿರುವ ಸಾವಿರಾರು ಕೈಕಾಲು ತಲೆಗಳೆಲ್ಲ ಅವನದ್ದೇ ಅಂತೇಳಿ ಅದರ ಅರ್ಥ ಏನು ಅದರೊಳಗಿರೋದು ಅಂಥವ್ನು ಅವನೇ ಅಂತೇಳಿ ಸಾವಿರಾರು ಭವನಗಳನ್ನು ಕಟ್ಟಿಕೊಂಡಿರುವ ಅರಸನಂತೆ ಅಥವಾ ಸಾವಿರಾರು ಮನೆಗಳ ಕಿಟಕಿಗಳ ಮೂಲಕ ಬೆಳಕನ್ನು ಹರಡುತ್ತಾ ಇರತಕ್ಕಂಥ ಸೂರ್ಯನಂತಿ ಆ ಪರಮ ಪುರುಷ ಎಲ್ಲರ ಮೂಲಕವೂ ನಮಗೆ ಗೋಚರವಾಗ್ತಾಯಿದ್ದಾನೆ ಹಾಗಾಗಿ ತೋರ್ತಾ ಇರತಕ್ಕಂಥ ಜಗತ್ತೇ ಭಗವಂತನ ಒಂದು ಸ್ವರೂಪ ವ್ಯಕ್ತವಾದಂತಹ ರೂಪ ಭಗವಂತನನ್ನೇ ನಾವು ಈ ರೀತಿಯಾಗಿ ಕಾಣುತ್ತಾ ಇದ್ದೇವೆ ಆ ಶಂಕಚಕ್ರಗಾ ಅಥವಾ ತ್ರಿಶೂರಡಮರು ಹಿಡಿದು ಕಾಣಿಸ್ತಾ ಇಲ್ಲ ಅಥವಾ ಆದಿಶಕ್ತಿಯಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ಇಲ್ಲಿ ಸೃಷ್ಟಿಯಾಗಿ ಕಾಣಿಸ್ತಾ ಏನು ಇದು ಭಗವಂತನೇ ಆದರೆ ಹಾಗಾಗಿ ಆ ಪರಮ ಪುರುಷನು ಎಲ್ಲರ ಮೂಲಕೂ ನಮಗೆ ಗೋಚರವಾಗ್ತಾಯಿದ್ದಾನೆ ಅವನಿಗೆ ಈ ಶರೀರಗಳೆಂಬ ದ್ವಾರವೇನು ಬೇಕಿಲ್ಲ ಸೂರ್ಯನ ಬೆಳಕು ಎಲ್ಲರ ಮನೆಯ ಅಂಗಳದಲ್ಲಿ ಇದ್ದರೂ ಸೂರ್ಯನನ್ನು ಯಾರೊಬ್ಬರೂ ತಮ್ಮ ಅಂಗಳದಲ್ಲಿ ಕಟ್ಟಿ ಹಾಕಿಕೊಳ್ಳುವುದಕ್ಕಾಗೋದಿಲ್ಲ ಇಲ್ಲಿಗೆ ಮಾತ್ರ ಬೇಕು ಇನ್ನೊಂದು ಕಡೆ ಬೇಡ ಅಂಥೇಳಿ ಮಾಡಲಿಕ್ಕಾಗೋದಿಲ್ಲ ಆ ಸೂರ್ಯನು ಎಲ್ಲಕ್ಕೂ ಮೇಲೇರಿ ಅಂತರಿಕ್ಷದಲ್ಲಿ ಹೊಳೆಯುವಂತೆಯೇ ಆ ಪರಮ ಪುರುಷನು ಜಗತ್ತನ್ನೆಲ್ಲ ಅದರ ಹಂಗಿಲ್ಲದೆಯೂ ಇರ್ತಾನೆ ಅತ್ಯತಿ ಇಷ್ಟದಶಾಂಗುಲಂ ಅಂದರೆ ಅದರ ಹಂಗಿಲ್ಲದೆ ಹತ್ತು ಅಂಗುಲ ಹೆಚ್ಚಾಗಿರ್ತಾನೆ ಅಂತೇಳಿದರೆ ಅದನ್ನು ಮೀರಿದ್ದಾನೆ ಅವನು ಅವನಿಗೆ ಇದರ ಹಂಗಿಲ್ಲ ಇದರ ಕಟ್ಟಿಲ್ಲ ಏನು ಒಂದು ಲೀಲಾ ಮಾತ್ರವಾಗಿ ಇದನ್ನು ತೋರ್ತಾನೆ ಸೃಷ್ಟಿಯನ್ನು ಅಂಥೇಳಿ ಇದು ಪುರುಷ ಸೂಕ್ತದ ಇನ್ನು ಪುರುಷ ಅಂತ ಹೇಳಿದರೆ ಏನು ಅಂತೇಳಿ ಹೇಳ್ತಾರೆ ಕೈ ಕಾಲು ತಲೆ ಮುಂತಾದ ಅವಯವಗಳುಳ್ಳ ಈ ಮನುಷ್ಯನಿಗೆ ಪುರುಷ ಅಂತೇಳಿ ಹೆಸರು ಪುರುಷ ಸ್ತ್ರೀ ಎರಡು ವಿಭಾಗಗಳನ್ನು ನಾವು ಮಾಡಿಕೊಂಡಿದ್ದೇವೆ ಅಲ್ವೇ ಅಧ್ಯಾತ್ಮ ಗ್ರಂಥಗಳಲ್ಲಿ ಹೆಂಗಸರಾಗಲಿ ಗಂಡಸರಾಗಲಿ ಇಬ್ಬರನ್ನೂ ಪುರುಷ ಅಂಥೇಳಿ ಹೇಳಿದ್ದಾರೆ ಆ ಪುರುಷ ಪರಮಾತ್ಮನ ವಂಶದಲ್ಲಿಯೇ ಹುಟ್ಟಿರುತ್ತಾನೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದೆ ಪರಮಾತ್ಮನಿಂದ ಆಕಾಶ ಉಂಟಾಯಿತು ಪರಮಾತ್ಮನ ವಂಶವಿಂತ ಈ ಪುರುಷ ಪುರುಷ ಅಂದರೆ ಏನು ಸ್ತ್ರೀ ಪುರುಷ ಅಂತೇಳಿ ವ್ಯತ್ಯಾಸ ಅಲ್ಲ ಇದು ಇದು ಈ ಆತ್ಮಕ್ಕೆ ಹೇಳಿರ್ತಕ್ಕಂಥದ್ದು ಪರಮಾತ್ಮನಿಂದ ಆಕಾಶ ಉಂಟಾಯಿತಂತೆ ಆತ್ಮನ ಆಕಾಶ ಸಂಭೂತ ಆಕಾಶಾ ವಾಯು ವಾಯೋರಗ್ನಿ ಅಗ್ನೆಪ ಅದಭ್ಯ ಪೃಥಿವೀ ಪೃಥಿ ಪೃಥಿವ್ಯಾಷದಯ ಔಷಧಿಭ್ಯೋ ಅನ್ನಂ ಈ ರೀತಿ ಬರ್ತದೆ ತೈತಿರು ಉಪನಿಷತ್ತಿನಲ್ಲಿ ಅಂದರೆ ಈ ಆಕಾಶ ಪರಮಾತ್ಮನಿಂದ ಉಂಟಾಯಿತು ಆಕಾಶದಿಂದ ವಾಯು ಆಯುವಿನಿಂದ ಅಗ್ನಿ ಅಗ್ನಿಯಿಂದ ಆಪ ಅಂದರೆ ನೀರು ಅಪ್ಪಿನಿಂದ ಅಥವಾ ನೀರಿನಿಂದ ಪೃಥ್ವಿ ಪೃಥ್ವಿಯಿಂದ ಔಷಧಿಗಳು ಔಷಧಿ ವನಸ್ಪತಿಗಳು ಎಲ್ಲ ಗಿಡಮರಗಳು ಸಸ್ಯವರ್ಗ ಔಷಧಿಭ್ಯೋ ಅನ್ನಂ ಔಷಧಿ ವನಸ್ಪತಿಗಳಿಂದ ಔಷಧಿಗಳು ಅಂದರೆ ಧಾನ್ಯ ಗಿಡಗಳು ಭತ್ತ ರಾಗಿ ಜೋಳ ಇದರಿಂದ ಅನ್ನ ನಮಗೆ ಹೀಗೆ ಆ ಅನ್ನಗಳಿಂದ ಜೀವಿಗಳು ಉತ್ಪತ್ತಿ ಆಯಿತು ಅನ್ನದಿಂದ ಆಹಾರವನ್ನು ಉಂಡು ಶರೀರ ಪುಷ್ಟಿಗೊಂಡು ಅದರಿಂದ ಹೀಗೆ ಸಂತಾನ ಉಂಟಾಗ್ತದೆ ಹೀಗೆ ಪಂಚಭೂತಗಳಾಗಿವೆ ಹ್ಞೂ ಈ ಸೃಷ್ಟಿಯಾಗಿ ಈ ಪಂಚಭೂತಗಳು ಬಗೆ ಬಗೆಯ ಪ್ರಮಾಣಗಳಿಂದ ಬೆರೆತು ಬಗೆ ಬಗೆಯ ಭೌತಿಕ ಪದಾರ್ಥಗಳಾಗಿವೆ ಬೇರೆ ಬೇರೆ ಪ್ರಮಾಣದಲ್ಲಿ ಒಂದಕ್ಕೊಂದು ಬೆರೆತಾಗ ಬೇರೆ ಬೇರೆ ವಸ್ತುಗಳಾಗಿ ಸೃಷ್ಟಿಯಾಗ್ತದೆ ಜಗತ್ತಿನಲ್ಲಿ ಯಾವುದಲ್ಲ ವಾಯು ಅಗ್ನಿ ಜಲ ಹಾಂ ಇದು ಆಕಾಶ ಪೃಥ್ವಿ ಇವುಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಸೇರಿ ಪಾಂಚಭೌತಿಕವಾದಂಥ ಈ ಸೃಷ್ಟಿ ಬೇರೆ ಬೇರೆ ಆಕಾರಗಳು ಕಾಣಿಸ್ತವೆ ಸೃಷ್ಟಿಯಲ್ಲಿ ಈಗ ಹೇಗೆ ನಾವು ಕೆಮಿಕಲ್ಸನ್ನು ಬೇರೆ ಬೇರೆ ಪರ್ಸೆಂಟೇಜಿನಲ್ಲಿ ಸೇರಿಸಿ ಆಗೋ ಇನ್ನೊಂದು ವಸ್ತು ವಸ್ತು ಆಗ್ತದೋ ಅದೇ ರೀತಿಯಲ್ಲಿ ಈಗ ನೀರಿನಲ್ಲಿ ಹೇಗೆ ಎಚ್ ನೋಡಿ ಅದು ಅದರಲ್ಲೇ ನಮಗೆ ಗೊತ್ತಾಗ್ತದೆ ಇದು ಪಾಂಚಭೌತಿಕ ಎರಡು ಹೈಡ್ರೋಜನ್ ಜಲಜನಕ ಆಕ್ಸಿಜನ್ ಒಂದು ಪರಮಾಣು ಸೇರಿ ಒಂದು ನೀರಿನ ಹಣ್ಣು ಆಗಿದೆಯೋ ಅದೇ ರೀತಿಯಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಸೇರಿ ಆಗುವಾಗ ಪಂಚಭೂತಗಳು ಬೇರೆ ಬೇರೆ ಪದಾರ್ಥಗಳಾಗಿವೆ ನಮ್ಮ ಸುತ್ತಲೂ ಕಾಣ್ತಾ ಇರ್ತಂದ್ರೆ ಮರ ಗಿಡ ಬಡಿಗಳು ಎಲ್ಲ ಕೂಡ ಹೀಗೆ ಆಗಿವೆ ಪಶು ಪಕ್ಷಿ ಮೃಗಗಳು ಕ್ರಿಮಿಕೀಟಗಳು ಎಲ್ಲ ಕೂಡ ಹೀಗೆ ಹೊರಗಿನ ಸಸ್ಯಗಳನ್ನು ತಿಂದು ಸಾಮಾನ್ಯ ಪ್ರಾಣಿಗಳು ಮನುಷ್ಯರು ಹುಟ್ಟಿದ್ದಾರೆ ಬದುಕುತ್ತಾರೆ ನಮ್ಮೆಲ್ಲರ ಶರೀರದಲ್ಲಿರ್ತಂಥ ಹೃದಯದಲ್ಲಿಯೂ ಅದೇ ಪರಮಾತ್ಮನೇ ಒಳಹೊಕ್ಕಿ ಇದ್ದಾನೆ ಪುರುಷರಾದಂತಹ ನಾವು ನೀವೆಲ್ಲರೂ ಆ ಪರಮ ಪುರುಷನಾದಂತಹ ಭಗವಂತನ ಮಕ್ಕಳೆ ಆ ಪರಮ ಪುರುಷನು ನಿಮ್ಮ ನಮ್ಮ ಹೃದಯದೊಳಗೆ ಈಗಲೂ ಇದ್ದಾನೆ ಭಗವಂತನಿಂದಲೇ ನಮ್ಮ ಶರೀರ ಪ್ರಾಣ ಇಂದ್ರಿಯಗಳು ಅಂತಃಕರಣ ಎಲ್ಲ ಬಂದಿವೆ ಎಂಬಂತಹದ್ದು ನಿಮ್ಮ ವಂಶಾವಳಿಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾ ಯಾಕೆ ನಮ್ಮ ವಂಶ ಭಗವಂತನದ್ದೇ ವಂಶ ಅಂತ ಎಲ್ಲರದ್ದು ನಾವು ಕುಲಕುಲ ಕುಲವೆಂದು ಹೊಡೆದಾಡದಿರಿ ನಮ್ಮ ಸೃಷ್ಟಿಯಲ್ಲಿಂದಾಯಿತು ಭಗವಂತನಿಂದ ಪಂಚಭೂತಗಳ ಸೃಷ್ಟಿಯಾಯಿತು ಅದರಿಂದ ಸೃಷ್ಟಿಯಾಯಿತು ಹಾಗಾಗಿ ನಮ್ಮ ಮೂಲ ಭಗವಂತನೇ ಅದೇ ಭಗವಂತನೇ ನಮ್ಮೊಳಗೆ ಚೈತನ್ಯ ರೂಪವಾಗಿದ್ದಾನೆ ನಮ್ಮನ್ನು ಓಡಾಡಿಸ್ತಾ ಇದ್ದಾನೆ ಭಗವಂತನು ನಮ್ಮ ಹೃದಯದೊಳಗೆ ಈಗಲೂ ಇರುತ್ತಾನೆ ಅಂಥೇಳಿ ದೃಢವಾಗಿ ನಂಬಿ ಅದೇ ನಮಗೆ ಆನಂದವನ್ನು ಕೊಡ್ತದೆ ಇನ್ನು ಪ್ರಕೃತಿಯ ಸೌಭಾಗ್ಯನ ಬಗ್ಗೆ ಹೇಳ್ತಾರೆ ಸ್ವಾಮೀಜಿಯವರು ಸಂಜೆಯ ಹೊತ್ತು ಸೂರ್ಯ ಅಸ್ತಾಚಲದಲ್ಲಿರ್ತಾನೆ ಅಸ್ತ ಸೂರ್ಯಾಸ್ತದ ಕಾಲ ಆಕಾಶ ನಿರ್ಮಲವಾಗಿದೆ ಸಣ್ಣ ಹೊಳೆಯೊಂದು ಜಳು ಜುಳು ಶಬ್ದ ಮಾಡಿಕೊಂಡು ಹರಿತಾಯಿದೆ ದಡದ ಮೇಲೊಂದು ಮಾವಿನ ಮರ ಅದರ ಹಸಿರು ಎಲೆಗಳ ಮರೆಯಲ್ಲಿ ಗಿಳಿಗಳು ಒಂದೆರಡದೊಂದು ಮಾತನಾಡುವಂಥ ಹಿಂಪಾದ ಧ್ವನಿಗೈತಾ ಇವೆ ಮರದಲ್ಲಿ ಹೂಗಳು ಕಸುಗಾಯಿ ದೋರೆಗಾಯಿ ಬಗೆ ಹಣ್ಣುಗಳು ಅದರ ಎಳೆ ಆಮೇಲೆ ಸ್ವಲ್ಪ ಬೆಳೆದಿರುವಂಥದ್ದು ಆಮೇಲೆ ಹಣ್ಣುಗಳು ಎಲ್ಲ ಬಿಟ್ಟಿವೇ ಪಕ್ಕದಲ್ಲೊಂದು ನಂಜ ಹೂವಿನ ಗಿಡ ಹ್ಞೂ ಮಂದಾರ ಅದರ ಹೂಗಳು ಅರಳುತ್ತಾ ಇವೆ ಇಂಥದ್ದೊಂದು ನೋಟ ನಿಮ್ಮ ಕಣ್ಣಿಗೆ ಬಿದ್ದರೆ ನಿಮ್ಮ ಹೃದಯದಲ್ಲಿ ಇದ್ದಕ್ಕಿದ್ದ ಹಾಗೆ ಆನಂದವೂ ಸ್ಫುರಿಸ್ತದೆ ಓಕೆ ಇರ್ತದೆ ಹಾ ಅತ್ತ ನೋಡಿ ಇಲ್ಲಿ ನೋಡಿ ಆ ಪ್ರಕೃತಿಯ ಸೊಬಗನ್ನು ನೋಡಿ ಅಂತೇಳಿ ನಿಮ್ಮ ಗೆಳೆಯರಿಗೆ ಆ ತಿರುಗುವಂತೆ ಹೇಳಬೇಕು ಅಂತೇಳಿ ಅನ್ನಿಸ್ತದೆ ಅಲ್ವೇ ಯಾಕೆ ಅದು ಈ ಸೊಬಗಿನಲ್ಲಿ ನಾನು ನನ್ನದು ಎಂಬುದು ಇಲ್ಲ ಇದನ್ನು ಯಾರು ಬೇಕಾದರೂ ಅನುಭವಿಸಿ ಸೂಕಿಸಬಹುದು ಚಿತ್ರಶಾಲೆ ಸಂಗೀತ ಕಚೇರಿಯ ಸಭೆ ಚಲನಚಿತ್ರಗಳ ಮಂದಿರ ನಾಟಕಶಾಲೆ ಮುಂತಾದವುಗಳಲ್ಲಿ ಕೂಡ ನೋಟವಿದೆ ಇಂಪಾದ ಗಾನವಿದೆ ಆದರೆ ಅವಕ್ಕೆ ದುಡ್ಡಿದ್ದವರಿಗೆ ಮಾತ್ರ ಪ್ರವೇಶ ಹೋಟೆಲ್ನಲ್ಲಿ ರಸ ಆಹಾರ ಇದೆ ಆದರೆ ಅದಕ್ಕೂ ಹಣ ಬೇಕು ಇವೆರಡಕ್ಕೂ ಮಿತಿ ಇದೆ ಆದರೆ ಪ್ರಕೃತಿಯ ಸೊಬಗಿಗೆ ಹಣ ಕೊಡಬೇಕಾಗಿಲ್ಲ ಅದಕ್ಕೆ ಕಾಲದ ಜನಸಂಖ್ಯೆಯ ಅಥವಾ ಮತ್ತು ಯಾವ ಸೀಟ್ ಇಲ್ಲ ಅಂತೇಳಿಸಿ ಹೌಸ್ಫುಲ್ ಆಗಲಿಕ್ಕಿಲ್ಲ ಯಾವ ಮಿತಿಯೂ ಇಲ್ಲ ಆ ಆನಂದವನ್ನ ಭಗವಂತನು ರಸಿಕರಿಗೆಲ್ಲ ರಸಜ್ಞರಿಗೆ ಆ ರಸವನ್ನು ಅನುಭವಿಸಬಲ್ಲವಂಥವರಿಗೆ ದಾರಿಯರಿದಿದ್ದಾನೆ ಪ್ರಕೃತಿಯಲ್ಲಿ ಇರತಕ್ಕಂಥ ಸೌಭಾಗ್ಯ ಎಲ್ಲ ಆ ಭಗವನ ಭಗವಂತನಿಂದಲೇ ಬಂದದ್ದು ಎಂಬುದನ್ನು ನೆನಪಿಟ್ಟವರಿಗೆ ಆ ಆನಂದವೂ ದುಪ್ಪಟ್ಟಾಗ್ತದೆ ಇಮ್ಮಡಿಸ್ತದೆ ಭಗವಂತನಲ್ಲಿ ಇಲೇ ಇದು ಅಂತೇಳಿ ತಿಳಿದವರಿಗೆ ಇನ್ನು ಮನಸ್ಸಿನಂತೆ ಮಹಾದೇವ ಅಂತೇಳಿ ಹೇಳ್ತಾರೆ ನಮಗೆ ನಮಗೆ ಯದ್ಭಾವಂತದ್ಭಾವತಿ ಅಂತೇಳಿ ಹೇಳಿದಾಗೆ ನಮಗೆ ಆಗತಕ್ಕಂಥ ಕಷ್ಟಗಳಿಗೆ ಮತ್ತೊಬ್ಬರು ಹೊಣೆ ಅಂತೇಳಿ ಭಾವಿಸಬಾರದು ಎಂದಿಗೂ ಕೂಡ ನಮ್ಮ ಸುತ್ತು ವಲಯ ಯಾವುದಿದೆ ಸುಖಮಯವಾಗಿ ಅಥವಾ ದುಃಖಮಯವಾಗಿ ತೋರುವುದಕ್ಕೆ ನಾವು ನಾವೇ ಹೊಣೆಗಾರರು ಇನ್ನೊಬ್ಬರಲ್ಲ ನಮ್ಮ ಮನಸ್ಸಿನಲ್ಲಿ ಭಾವಗಳೇ ನಮ್ಮ ವ್ಯವಹಾರದಲ್ಲಿ ನಮಗೆ ಬಲು ಸುಖವನ್ನು ದುಃಖವನ್ನು ತಂದುಕೊಡ್ತೇವೆ ನಮ್ಮ ಮನಸ್ಸಿನ ಭಾವನೆಗಳು ನಮಗೆ ಹೊರಗಡೆಯೂ ಕಾಣಿಸ್ತದೆ ನಾವು ದುಃಖವನ್ನು ಕಂಡರೆ ಮನಸ್ಸಿನಲ್ಲಿ ಹೊರಗಡೆ ಕೂಡ ದುಃಖವೇ ಕಾಣ್ತದೆ ನಮಗೆ ಪರಮೇಶ್ವರ ಅಥವಾ ಭಗವಂತ ನಮ್ಮ ನಮ್ಮ ಭಾವನೆಗಳಿಗೂ ಕರ್ಮಗಳಿಗೂ ಅನುಗುಣವಾಗಿಯೇ ನಮಗೆ ಫಲವನ್ನು ಕೊಡ್ತಾ ಇರ್ತಾನೆ ಅವಿವೇಕಿಗಳು ಈ ಗುಟ್ಟನ್ನು ಅರಿಯರು ತಿಳಿಯರು ನಮ್ಮ ಕರ್ಮಗಳು ನಮ್ಮ ಮನಸ್ಸಿನಲ್ಲಿ ಎದ್ದುಕೊಳ್ಳುತ್ತಾ ಇರ್ತಕ್ಕಂಥ ಆಲೋಚನೆಗಳಿಂದ ಆಗ್ತಾಯಿರ್ತವೆ ನಮ್ಮ ಮನಸ್ಸಿನ ಏನು ಆಲೋಚನೆಗಳು ಬರ್ತವೆಯೋ ಅದರಿಂದ ನಮ್ಮ ಕರ್ಮಗಳು ಯೋಚಿಸಿದಾಗ ಕೆಲಸ ನಮ್ಮ ಕರ್ಮಗಳಿಂದ ಆಯಾ ಫಲಗಳು ನಮಗೆ ಬರ್ತಾಯಿರ್ತವೆ ನಾವು ಏನು ಯೋಚನೆ ಮಾಡ್ತೇವೆ ಅದನ್ನು ಮಾಡ್ತೇವೆ ಆ ಮಾಡಿದ್ದರಿಂದ ನಮಗೆ ಫಲಗಳು ಬರ್ತವೆ ಕರ್ಮಗಳಿಂದ ಮನಸ್ಸಿನಲ್ಲಿ ರೋಗದ ವಿಚಾರವೇ ಇದ್ದರೆ ರೋಗವೇ ನಮ್ಮ ಹೊರಗೂ ಕಾಣಿಸಿಕೊಳ್ತದೆ ನನಗೆ ಆ ರೋಗ ಇರ್ಬೋದೋ ನನಗೆ ಕ್ಯಾನ್ಸರ್ ಇರ್ಬೋದೋ ನನಗೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದಾ ನನಗೆ ಬಿ ಪಿ ಇರ್ಬೋದು ಶುಗರ್ ಅಂತ ಅಂದ್ಕೊಳ್ತಾ ಇದ್ದೆ ಮನಸ್ಸಿನಲ್ಲಿ ಆವಾಗ ಅದು ಪ್ರತ್ಯಕ್ಷ ಆಗ್ತದೆ ಭಗವಂತನನ್ನೇ ಅಂದ್ಕೊಳ್ತಾ ಇದ್ದರೆ ಭಗವಂತ ಪ್ರತ್ಯಕ್ಷ ಆಗ್ತಾನೆ ಪೂರ್ಣ ಆರೋಗ್ಯದ ಭಾವ ಮನಸ್ಸಿನಲ್ಲಿ ಬಂದರೆ ಹೊರಗು ಆರೋಗ್ಯವೇ ಕಾಣಿಸಿಕೊಳ್ತದೆ ನಾನು ಆರೋಗ್ಯವಾಗಿದ್ದೇನೆ ನಾನು ದೃಢವಾಗಿದ್ದೇನೆ ನಾನು ಭಗವಂತನ ಸ್ವರೂಪವೇ ಅಂತೇಳಿ ತಿಳ್ಕೊಂಡ್ರೆ ನಾವು ಅದೇ ಆಗಿಬಿಡ್ತೇವೆ ಬಡತನದ ಚಿಂತೆಯಿಂದ ಬಡತನವೇ ನಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ತಾ ಇರ್ತದೆ ಐಶ್ವರ್ಯದ ಭಾವ ಐಶ್ವರ್ಯವನ್ನೇ ತಂದು ಕೊಡ್ತಾ ದೌರ್ಬಲ್ಯದ ಚಿಂತೆಯಿಂದ ನಾವು ದುರ್ಬಲರೇ ಮತ್ತಷ್ಟು ದುರ್ಬಲರೇ ಆಗ್ತೇವೆ ಗೆಲುವಿನ ಚಿಂತೆಯಿಂದ ನಮಗೆ ಗೆಲುವೇ ಹೊರಗೆ ತೋರಿಕೊಳ್ತದೆ ನಾವು ವಿಶ್ವಾಸದಲ್ಲಿದ್ದರೆ ಗೆಲುವಿನ ಒಂದು ಭಾವದಲ್ಲಿದ್ದರೆ ನಮಗೆ ಹೊರಗಡೆ ಕೂಡ ಸದಾ ಗೆಲುವೇ ಸಿಗ್ತದೆ ಅಂದರೆ ನಾವು ಧನಾತ್ಮಕವಾಗಿರಬೇಕು ಅನ್ನತಕ್ಕಂಥದ್ದಿಲ್ಲಿ ಋಣಾತ್ಮಕವಾಗಿ ಚಿಂತಿಸಬಾರ್ದು ಯಾಕಂದರೆ ನಾವು ಹೇಗೆ ಚಿಂತಿಸ್ತೀವೋ ಅದನ್ನೇ ನಾವು ಅನುಭವಿಸ್ತೇವೆ ಚಿಂತನೆ ಮತ್ತು ಚಿಂತೆಗೆ ಅಭೇದ ಭೇದ ಇಲ್ಲ ನಾವು ಏನನ್ನು ಚಿಂತನೆ ಮಾಡ್ತೇವೋ ಅದೇ ಚಿಂತೆ ನಮ್ಮನ್ನು ಕಾಡ್ತದೆ ಅಂದರೆ ಚಿಂತನೆ ಸಚ್ಚಿಂತನೆ ಆದರೆ ಅದು ಚಿಂತೆ ಆಗೋದಿಲ್ಲ ನಮಗೆ ಅದು ಸಂತಸವನ್ನು ಉಂಟು ಅದು ಚಿಂತನೆ ಋಣಾತ್ಮಕವಾಗಿದ್ದರೆ ನಮಗೆ ಅದು ಚಿಂತೆಯನ್ನುಂಟು ಮಾಡುತ್ತದೆ ಹೀಗೆ ನಿಮ್ಮ ಮನಸ್ಸಿನಲ್ಲಿ ಶುಭವಾದ ಸಂಕಲ್ಪಗಳೇ ಉತ್ತಮವಾದ ಶುಭ ಸಂಕಲ್ಪಗಳೇ ಹೇಳುತ್ತಿರಬೇಕೇ ಹಾಗಾದರೆ ಹಾಗೆ ಮಾಡಾಗಬೇಕು ಅಂತಿದ್ದರೆ ಸಕಲ ಗ ಕಲ್ಯಾಣ ಗುಣಾಕರನಾದಂತಹ ಸಕಲ ಕಲ್ಯಾಣ ಗುಣಗಳಿಗೆ ಆಶ್ರಯನಾದಂತಹ ಆಕರನಾದಂತಹ ಭಗವಂತನನ್ನು ಚಿಂತಿಸ್ತಾ ಇರಿ ನಿಮ್ಮ ಜೀವನವು ಸುಖಮಯ ಆಗ್ತದೆ ಯಾಕೆ ಅವನಲ್ಲಿ ಎಲ್ಲವೂ ಒಳ್ಳೆಯದೇ ಇದೆ ಪರಮಾತ್ಮನಲ್ಲಿ ಸಕಲ ಶುಭವಾದಂತಹ ಗುಣಗಳ ಆಕಾರ ಮಹಾ ಆಶ್ರಯ ಸಮುದ್ರ ಅವನನ್ನು ಚಿಂತಿಸಿದರೆ ನಮ್ಮ ಜೀವನವು ಕೂಡ ಸುಖಮಯ ಆಗ್ತದೆ ಯಾಕಂದರೆ ಏನನ್ನು ನಾವು ಭಾವಿಸ್ತೇವೋ ಅದೇ ನಾವು ಆಗ್ತೇವೆ ಹಾಗಾಗಿ ಯದ್ಭಾವಂ ತದ್ಭವತಿ ಅಂತೇಳಿ ಹೇಳಿದ್ದಾರೆ ಮನಸ್ಸಿನಂತೆ ಮಹಾದೇವ ಅಂತೇಳಿ ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷೋಹೋ ಅಂತ ಹೇಳಿದ್ದು ಅದಕ್ಕೆ ನಾವು ರೋಗವನ್ನೇ ಹೆಚ್ಚು ಹೆಚ್ಚು ಚಿಂತಿಸ್ತಾ ಇದ್ದರೆ ರೋಗ ನಮ್ಮನ್ನು ಬಂದು ಮುತ್ತುತ್ತದೆ ನಾವು ಆರೋಗ್ಯವನ್ನೇ ಚಿಂತಿಸ್ತಾ ಇದ್ದರೆ ಆರೋಗ್ಯ ಪೂರ್ಣವಾಗಿರ್ತೇವೆ ಇದು ನೂರು ಶೇಕಡಕ್ಕಿಂತಲೂ ಪ್ರತಿಶತ ನೂರಕ್ಕಿಂತಲೂ ಇದು ಹೆಚ್ಚು ಸತ್ಯವಾದಂಥ ವಿಚಾರ ಇದು ಹಾಗಾಗಿ ಈ ಬಗ್ಗೆ ದೃಢವಾದ ಮನಸ್ಸುಳ್ಳವರಾಗಿ ಭಾವದಂತೆ ಸಿದ್ಧಿಯಾಗುವುದು ಅಂತೇಳಿ ಇನ್ನೊಂದು ಅದೇ ವಿಚಾರಕ್ಕೆ ಪೂರಕವಾಗಿ ಹೇಳ್ತಾರೆ ಮನಸ್ಸಿನಲ್ಲಿ ಭಾವಗಳು ಉಂಟಾಗುವಾಗ ಆದರೆ ಅವು ನಮಗೆ ತಮಗೆ ಪುಷ್ಟಿಯನ್ನು ಕೊಡುವಂತಹ ಬೇರೆ ಭಾವವನ್ನು ಎಳೆದುಕೊಡ್ತವೆ ಅದಕ್ಕೊಂದು ಸಮರ್ಥನೆಗೆ ಇನ್ನೊಂದು ಭಾವ ಬರ್ತದೆ ಒಂದು ವಿಷಯಕ್ಕೆ ಸಮರ್ಥನೆಗೆ ಪುಷ್ಟಿ ಮಾಡಲಿಕ್ಕೆ ಆಯಾ ವಯಸ್ಸಿನವರು ಆಯಾ ವಯಸ್ಸಿನವರೊಡನೆ ಸೇರಿಕೊಂಡು ವ್ಯವಹರಿಸ್ತಾರಲ್ವೇ ಹಾಗೆಯೇ ಆಯಾ ಜಾತಿ ಭಾವಗಳು ಆಯಾ ಜಾತಿಯ ಭಾವಗಳು ಆಯಾ ಜಾತಿಯ ಭಾವಗಳನ್ನೇ ಸೇರಿಕೊಂಡು ಬೆಳೀತಾ ಇರ್ತವೆ ಇವತ್ತಿಗೆ ಇದನ್ನು ಮುಕ್ತಾಯ ಮಾಡೋಣ ನಾಳೆ ದಿವಸ ನೋಡೋಣ ಹರೇ ರಾಮ ಭಗವದರ್ಪಿತ ಮಸ್ತು ಓಂ ತತ್ಸತ್